ಮುಳಬಾಗಿನ ಪಿಟೀಲುಗಾರರು ಮುಳಬಾಗಿನ ಪಿಟೀಲುಗಾರರಲ್ಲಿ ನಾಲ್ವರು ಮುಖ್ಯರು ಮಾಧವಯ್ಯ ರಾಮಚಂದ್ರಾಚಾರ್ಯರು ವೆಂಕಟಪ್ಪ ಸೇತು ಮಾದವರಾಯರು. ಇವರಲ್ಲಿ ಮಾಧವಯ್ಯ ವಾದ್ಯಾಧಿಕಾರಿ ಕಾರದಲ್ಲಿಯೂ ರಾಗ ನೈಪುಣಿಯಲ್ಲಿಯೂ ಮೊದಲಿಗ ಆದರೆ ಸೇತು ಮಾಧವರಾಯರು ವಯಸ್ಸಿನಲ್ಲಿಯೂ ಅನುಭವದಲ್ಲಿಯೂ ಹಿರಿಯರು ಆದ್ದರಿಂದ ಇವರನ್ನು ಕುರಿತು ಮೊದಲು ಹೇಳುತ್ತೇನೆ ಸೇತು ಮಾಧವರಾಯರು ಸೇತು ಮಾಧವರಾಯರು ವೈಷ್ಣವ ದೇಶಸ್ಥ ಬ್ರಾಹ್ಮಣರು ಅವರ ಪೂರ್ವಿಕರು ಶ್ರೀಮಂತರಾಗಿದ್ದರೆಂದು ಜನ ಹೇಳುತ್ತಿದ್ದರು ಸೇತು ಮಾಧವರಾಯರು ನೆಮ್ಮ ನೆಮ್ಮದಿವಂತರು ನಾನು ಅವರನ್ನು ನೋಡುವಾಗ್ಯ ಅವರು ಎಪ್ಪತ್ತು ವರ್ಷ ದಾಟಿದ್ದ ಮುದುಕರು ಅವರಿಗೆ ಕಳತ್ರ ಪುತ್ರಾದಿವಿಯೋಗವಾಗಿತ್ತಂತೆ ಆದ್ದರಿಂದ ಅವರು ಯಾರೋ ಒಬ್ಬರು ದೂರದ ಬಂಧುಗಳ ಮನೆಯಲ್ಲಿ ಊಟ ಮಾಡುತ್ತಿದ್ದರು ವಾಸ ಬೇರೆ ಕಡೆ ಅವರು ತಮ್ಮ ಕಾಲವನ್ನು ಪಿಟಿಲು ಅಭ್ಯಾಸ ವಿನೋದದ ಹರಟೆ ಇಸ್ಪೀಟಾಟ ಇದರಲ್ಲಿ ಕಳೆಯುತ್ತಿದ್ದರು ಆಗಾಗ ನರಸಿಂಹತೀರ್ಥಕ್ಕೆ ಹೋಗಿ ಪೂಜೆ ಮಾಡಿಸಿ ಬರುತ್ತಿದ್ದುದೂ ಉಂಟು ದಿನವೂ ಸಂಜೆ ಪ್ರಾಣದೇವರ ಗುಡಿಗೆ ಹೋಗಿ ಬರುತ್ತಿದ್ದರು ಅವರ ಕಡೆಯ ದಿನಗಳಲ್ಲಿ ಅವರನ್ನು ಜನ ಸೇತು ಮಾಧವದಾಸರು ಎಂದು ಕರೆಯುತ್ತಿದ್ದರು ಮೇಲೆ ಅವರು ಖುಷ್ಬಾಷ್ ಮನುಷ್ಯರು ಜ್ಯೇಷ್ಠ ಮಾಸದಲ್ಲಿ ನರಸಿಂಹತೀರ್ಥದಲ್ಲಿ ಶ್ರೀ ಪಾದರಾಜ ಸ್ವಾಮಿಗಳ ನಡೆಯುತ್ತದೆ ಅರವತ್ತು ವರ್ಷಗಳ ಹಿಂದೆ ಆ ಉತ್ಸವಕ್ಕೆ ಎಂಟು ಹತ್ತು ಮಂದಿ ಸೇರುತ್ತಿದ್ದರು ಶ್ರೀ ಪಾದರಾಜರು ಆ ಮಹಾಮಹಿಮರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೂ ಕರ್ನಾಟಕ ಸಂಗೀತ ಚರಿತ್ರೆಯಲ್ಲಿಯೂ ಅವರು ಪ್ರಥಮ ಪಂಕ್ತಿಯ ಸ್ಮರಣೀಯರು ಅವರ ಸಮಾಧಿಯ ಮೇಲೆ ವೃಂದಾವನ ಬಹು ದೊಡ್ಡದಾಗಿ ಪ್ರೇಕ್ಷಣೀಯವಾಗಿದೆ ಪ್ರದಕ್ಷಿಣೆ ಹೋಗಲು ಅನುಕೂಲವಾದ ನೆರಳು ಮಂಟಪ ಅದಲ್ಲದೆ ಯೋಗ ನರಸಿಂಹ ದೇವಾಲಯ ಆಂಜನೇಯ ಮೂರ್ತಿಯ ದೇವಾಲಯ ವ್ಯಾಸರಾಯರ ಪಾಠಸ್ಥಾನ ಸಮಾಧಿಸ್ಥರಾದ ಇತರ ಸ್ವಾಮಿಗಳ ವೃಂದಾವನಗಳು ನರಸಿಂಹತೀರ್ಥವೆಂಬ ವಿಶಾಲವಾದ ಪುಷ್ಕರಣಿ ನಾಲ್ಕಾರು ಮಂಟಪಗಳು ಇವೆಲ್ಲ ಕ್ಷೇತ್ರವನ್ನು ಭಕ್ತಾಕರ್ಷಕವನ್ನಾಗಿ ಮಾಡಿವೆ ಶ್ರೀ ಪಾದರಾಜರದ ಪಾದರಾಜರ ರತೋತ್ಸವದ ಮಾರನೆಯ ದಿನ ಪಲ್ಲಕ್ಕಿ ಉತ್ಸವ ನಡೆಯುವುದು ಪದ್ಧತಿ ಅದು ಪಾಲಕ್ಕಿಯಲ್ಲಿ ಸ್ವಾಮಿಗಳ ವೃಂದಾವನವನ್ನಿರಿಸಿ ಓಲಗದೊಡನೆ ಮೆರವಣಿಗೆ ಹೊರಟು ಮುಳಬಾಗಲೂ ಊರಿನ ಮುಖ್ಯ ಬೀದಿಗಳಲ್ಲಿ ಬಂದು ಊರಿನ ಮಧ್ಯದಲ್ಲಿರುವ ಶ್ರೀಪಾದರಾಜ ಮಠಕ್ಕೆ ಬಿಜಯ ಅಲ್ಲಿ ಮಂಗಳಾರ್ಕಿಯು ಪ್ರಸಾದ ವಿನಿಯೋಗವು ನಡೆದ ತರುವಾಯ ಹೊರಟು ಮತ್ತೆ ನರಸಿಂಹತೀರ್ಥವನ್ನು ಸೇರುತ್ತಿತ್ತು ಈ ಮೆರವಣಿಗೆಯಲ್ಲಿ ಸೇತು ಮಾಧವರಾಯರು ಇರುತ್ತಿದ್ದರು ಮೆರವಣಿಗೆಯ ಕ್ರಮ ಹೀಗೆ ಮೊದಲು ಅವರ ಹಿಂದೆ ಹರಿದಾಸರ ಗುಂಪು ಅವರ ದೇವರ ನಾಮಗಳನ್ನು ಅವರು ದೇವರ ನಾಮನಗಳನ್ನು ಹೇಳುತ್ತಿದ್ದರು ಆ ಬಳಿಕ ಇತರ ಮಾಧ್ವ ಬ್ರಾಹ್ಮಣ ಸಮೂಹ ಆಮೇಲೆ ವೃಂದಾವನವುಳ್ಳ ಪಾಲಕಿ ಅದರ ಹಿಂದೆ ಇತರರು ಭಜನೆಯ ಗುಂಪಿನ ನಾಯಕರು ಅಚ್ಚಪ್ಪ ದಾಸರು ಇವರು ಬೇರೊಂದು ಪ್ರಕರಣಕ್ಕೆ ಅರ್ಹರಾದಷ್ಟು ಸ್ವಾರಸ್ಯವುಳ್ಳ ವ್ಯಕ್ತಿ ಇವರು ಕೂಡ ಸೇತು ಮಾಧವರಾಯರನ್ನು ಗೌರವಾದರಗಳಿಂದ ಕಾಣುತ್ತಿದ್ದರು ಮೆರವಣಿಗೆ ಊರಲ್ಲಿ ಎರಡು ಮೂರು ಕಡೆ ಅಲ್ಲಲ್ಲಿ ನಿಂತು ಐದು ಹತ್ತು ನಿಮಿಷಗಳ ಕಾಲ ಸುಧಾರಿಸಿಕೊಂಡು ಮುಂದೆ ಹೊರಡುವುದು ಪದ್ದತಿ ನಮ್ಮ ಮನೆಯ ಮುಂದೆ ಜಗಲಿಗಳು ವಿಸ್ತಾರವಾಗಿ ನೆರಳು ತಂಪಾಗಿರುತ್ತಿದ್ದರಿಂದ ಮೆರವಣಿಗೆ ಅಲ್ಲಿ ಕೊಂಚ ನಿಲ್ಲುವುದು ವಾಡಿಕೆ ಆಗ ಭಜನೆಯವರು ಆ ಜಗಲಿಗಳ ಮೇಲೆ ಕೂಡುತ್ತಿದ್ದರು ಸೇತು ತಮ್ಮ ಪಿಟೀಲನ್ನು ತೆಗೆದುಕೊಂಡು ಕೊಂಚ ನುಡಿಸುತ್ತಿದ್ದರು ಅದನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಿದ್ದರು ಆದರೆ ರಾಯರು ಐದು ಹತ್ತು ನಿಮಿಷ ನುಡಿಸಿದ ಬಳಿಕ ಎಲ್ಲರ ಕಡೆಯೂ ತಿರುಗಿ ಏನಪ್ಪಾ ನುಡಿಸುವುದು ರಟ್ಟೆಯಲ್ಲಿ ಪ್ರಾಣವಿದ್ದರೆ ತಾನೆ ಈಗ ಮುದುಕನಾಗಿಬಿಟ್ಟೆ ಎನ್ನುವರು ಅಲ್ಲಿದ್ದ ಕೆಲವರು ಹೌದು ಹೌದು ಪಾಪ ಬಯಸ್ಸಿದ್ದಾಗ ರೆಟ್ಟೆಗಳು ಬಹುಳ ಆ ಮೆಹನತ್ತು ಮಾಡಿದ್ದಿರಬೇಕು ಎನ್ನುತ್ತಿದ್ದರು ಕೆಲವರು ಮುಸಿನಗು ನಗುತ್ತಿದ್ದರು ರಾಯರಿಗೆ ಆ ಮಾತು ಅಸಮ್ಮತವಾಗಿರಲಿಲ್ಲ ಸೇತು ಮಾದವರಾಯರು ಕೆಲವು ಭಕ್ತಿ ಕೀರ್ತನೆಗಳನ್ನು ರಚಿಸಿದ್ದರು ಅವುಗಳಲ್ಲಿ ನಾನು ಕೇಳಿರುವುದು ಒಂದು ಶ್ರೀಪಾದರಾಯರ ಸ್ಮರಣೆಯ ಮಾಡಲು ಪಾಪಗಳೆಲ್ಲವೂ ಪರಿಹಾರವೋ ರಂಗ ರಾಯರು ಇದನ್ನು ಬಹುಭಕ್ತಿಯಿಂದ ಹಾಡುತ್ತಿದ್ದರು ಅದು ಬೇಹಾಗ್ರಾಗದಲ್ಲಿ ಎಂದು ನನ್ನ ನೆನಪು ರಾಯರು ಹಾಡಿ ಮುಗಿಸಿದ ಕೆಲವು ನಿಮಿಷಗಳಾದ ಮೇಲೆ ಅವರಲ್ಲಿ ಸಲಿಗೆಯುಳ್ಳ ಒಬ್ಬರು ಒಳ್ಳೆಯ ಉಪಾಯ ಮಾಡಿಕೊಂಡಿದ್ದೀರಿ ಪಾಪ ಪರಿಹಾರಕ್ಕೆ ಈ ಹೊತ್ತಿನವರೆಗೆ ಆದದ್ದು ಈಗ ಕಳೆದು ಹೋಯಿತು ಇನ್ನು ಹೊಸಲೆಕ್ಕ ತಾನೆ ರಾಯರು ಮುನಿಸಿನಿಂದ ಮುನಿಸಿನ ಮುಖದಿಂದ ಹೂ ಗಂಡಿರ ಎಂದು ಬಯ್ಯುವರು ಆದರೆ ಅವರ ತೃಟಿಯಲ್ಲಿ ನಗೆ ನಳಿ ನಲಿದಾಡುತ್ತಿತ್ತು ಇನ್ನು ಕೆಲವರು ಕುಚೇಷ್ಠೆಗಾರರು ಎಂದು ಅಣಕಿಸುವುದು ಉಂಟು ಆಗರಾಯರು ಇನ್ನು ರೇಗುತ್ತಿದ್ದರು ಆದರೆ ಅದರಲ್ಲಿ ರೋಷವಾಗಲಿ ದ್ವೇಷವಾಗಲಿ ಇರಲಿಲ್ಲ ಮೃಕ್ಷಣದಲ್ಲಿಯೇ ಎಲ್ಲರೂ ನಗುತ್ತಿದ್ದರು ನನ್ನ ಮನಸ್ಸಿನಲ್ಲಿ ಉಳಿದಿರುವ ಮುದ್ರಿಕೆ ಒಟ್ಟಿನ ಮೇಲೆ ಒಬ್ಬ ರಸಿಕ ಭಕ್ತರದು ರಾಯರ ಪುಣ್ಯ ಪಾಪಗಳು ಅವರಿಗೂ ಅವರು ನಂಬಿಕೊಂಡಿದ್ದ ದೈವಕ್ಕೂ ನಡುವೆ ಲೆಕ್ಕಕ್ಕೆ ಬರತಕ್ಕವು ಇತರಿಗಾದರೋ ಲೆಕ್ಕಕ್ಕೆ ಸಿಕ್ಕ ರಾಯರ ಸರಳತೆ ಅವರ ಸಂಗೀತದ ರಸಭಾವ ಅವರ ಔದಾರ್ಯ ಮಾಧವಯ್ಯ ಈತ ಹುಟ್ಟಿನಿಂದ ನಡುವಾಂಗದವನು ಜೀವನ ಬೇಸಾಯದಿಂದ ಸ್ವಂತವಾಗಿ ಜಮೀನು ಸಾಗುವಳಿಯನ್ನಿಟ್ಟುಕೊಂಡಿದ್ದ ಆತನಿಗೆ ಇಬ್ಬರು ಹೆಣ್ಣುಮಕ್ಕಳು ಗೌರಿ ಪದ್ಮಾಸಾನಿ ಅವರಿಬ್ಬರೂ ಸೊಗಸಾಗಿ ಹಾಡುತ್ತಿದ್ದರು ಆಗಾಗ ಸಾಹುಕಾರರ ಮನೆಯ ಮದುವೆ ಮೊದಲಾದ ಶುಭ ಅವರ ಸಂಗೀತ ಕಚೇರಿ ಆಗುತ್ತಿತ್ತು ಮಾಧವಯ್ಯನ ಬಳಿ ಪಿಟೀಲು ಕಲಿಯಲು ವಿದ್ಯಾರ್ಥಿಗಳು ಪರಸ್ಥಳದಿಂದ ಬರುತ್ತಿದ್ದರು ಅವರ ಪೈಕಿ ಇಬ್ಬರ ಗುರುತನ್ನು ನಾನು ಹೇಳಬಹುದು ಮೊದಲನೆಯತ ಪುಟ್ಟಸ್ವಾಮಿ ಈತ ಪ್ರಸಿದ್ಧ ಗಾಯಕಿಯಾದ ಕೋಲಾರದ ನಾಗರತ್ನಮ್ಮನವರ ಸಹೋದರ ಇವರ ತಾಯಿ ನಂಜುಂಡ ಬಹು ಪ್ರಸಿದ್ಧಳಾದ ಗಾಯಕಿ ಮತ್ತು ನರ್ತಕಿ ಆಕೆ ಬೆಂಗಳೂರು ಮೊದಲಾಸುಗಳಲ್ಲಿ ಮಹಾಸಭೆಗಳಲ್ಲಿ ವಿದ್ವತ್ತನ್ನು ತೋರಿಸಿ ಬಹುಮಾನ ಗಳಿಸಿದವಳು ಪುಟ್ಟಸ್ವಾಮಯ್ಯ ಬೆಂಗಳೂರಿನಲ್ಲಿ ಹೆಸರುವಾಸಿಯಾಗಿದ್ದನು ಅಡ್ವೊಕೇಟ್ ಡಿ ರಾಘವಾಚಾರ್ಯರ ಮನೆಯಲ್ಲಿಯೂ ಇತರ ಕಡೆಗಳಲ್ಲಿ ಕಡೆಗಳಲ್ಲಿಯೂ ತನ್ನ ಪ್ರತಿಭೆಯನ್ನು ಕೈವಾಡವನ್ನು ತೋರಿಸಿ ಮೆಚ್ಚಿಗೆ ಸಂಪಾದಿಸಿದ್ದ ನಡು ವಯಸ್ಸಿನಲ್ಲಿಯೇ ಮಾಧವಯ್ಯನ ಇನ್ನೊಬ್ಬ ಶಿಷ್ಯ ರಂಗನಾಥರಾವ್ ಎಂಬಾತ ಈತ ಬ್ರಾಹ್ಮಣ ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡಿದ್ದ ಈತನ ವಿಷಯದಲ್ಲಿ ಹೇಳಬೇಕಾದ ಸಂಗತಿ ಹೊಂದಿದೆ ಈತ ಆಗಾಗ ನನ್ನ ಅಜ್ಜಂದಿರಲ್ಲಿ ಮಾತನಾಡುತ್ತಾ ತನ್ನ ಗುರುವಿನ ವಿಷಯದಲ್ಲಿ ಅಸಮಾಧಾನ ತೋರಿಸುತ್ತಿದ್ದ ನನಗೆ ಆತ ಮರ್ಯಾದೆ ತೋರಿಸುತ್ತಿರಲಿಲ್ಲವೆಂದು ಒಂದು ದಿನ ನನ್ನ ತಾತಂದಿರು ಮಾಧವಯ್ಯನನ್ನು ಕಂಡಾಗ ಹೀಗೆ ಆಕ್ಷೇಪಿಸಿದರು ಏನೋ ಮಾಧವ ನಿನಗೆ ಕೊಬ್ಬು ಹೆಚ್ಚಾಯಿತೇನೋ ಬ್ರಾಹ್ಮಣರಿಗೆ ಅವಮಾನ ಮಾಡುತ್ತೀಯಾ ಮಾಧವಯ್ಯನ ಮನೆ ನಮ್ಮ ಮನೆಗೆ ಬಹು ಸಮೀಪವಾಗಿತ್ತು ಆದ್ದರಿಂದ ನನ್ನ ತಾತಂದಿರೆಯೇ ಸರಿಗೆ ತಾತಂದರಿಗೆ ಸರಿಗೆ ಅಷ್ಟೇ ಅಲ್ಲದೆ ಊರಿನಲ್ಲಿ ಯಜಮಾನಿಕೆ ನಡೆಸಿ ಯಜಮಾನ ಧೋರಣೆಯಿಂದ ಮಾತನಾಡುವುದು ನನ್ನ ತಾತಂದಿರ ರೂಡಿ. ಅದನ್ನು ಎಲ್ಲರೂ ನಡೆಸಿ ಕೊಡುತ್ತಿದ್ದರು ಮಾಧವಯ್ಯ ಮೇಲಣ ಆಕ್ಷೇಪಣೆಯನ್ನು ಕೇಳಿ ಕೋಪ ತೋರಿಸಲಿಲ್ಲ ವಿನಯದಿಂದಲೇ ಜವಾಬು ಹೇಳಿದ ಹೀಗೆ ನಾನು ಬ್ರಾಹ್ಮಣರಿಗೆ ಅವಮರ್ಯಾದೆ ಮಾಡುತ್ತೇನೆಯೇ ಸ್ವಾಮಿ ಅದು ಎಂದಾದರೂ ನಡೆದೀತೆ ನೀವು ನನ್ನನ್ನು ಚಿಕ್ಕಂದಿನಿಂದ ಬಲ್ಲವರು ನಾನು ಈತನಿಗೆ ನನ್ನ ಬೇಸಾಯದ ಕೆಲಸದಲ್ಲಿ ಸಹಾಯವಾಗಬೇಕೆಂದು ಕೇಳಿದೆ ಮೇಡಿನಲ್ಲಿ ಗಾಡಿ ಹೊಡೆಯುವಾಗ ಎತ್ತಿಗೆ ಆಯಾಸವಾಗುತ್ತದೆ ಸ್ವಲ್ಪ ಚಕ್ರ ತಳ್ಳಿ ಎಂದು ಹೇಳಿದೆ ಅಷ್ಟೇ ಅದು ತಪ್ಪಾದರೆ ನಾನು ಈಗಲೇ ನಿಮ್ಮ ಕಾಲಿಗೆ ಬೀಳುತ್ತೇನೆ ನಮ್ಮ ತಾತನವರಿಗೆ ಅರ್ಥವಾಯಿತು ಅವರು ರಂಗನಾಥರಾಯರನ್ ರಾಯನನ್ನು ಕುರಿತು ಏನಯ್ಯ ನೀನು ಗುರು ಶುಶ್ರೂಷೆ ಮಾಡಬೇಡವೇ ವಿದ್ಯೆ ಸುಮ ಸುಮ್ಮನೆ ಬರುತ್ತದೆಯೇ ಆತ ವಿದ್ವಾಂಸ ನೀನು ಅವನಿಗೆ ಏನು ಗುರು ದಕ್ಷಿಣೆ ಕೊಟ್ಟೀಯಾ ಸಣ್ಣ ಕೆಲಸ ಹೇಳಿದರೆ ಸಂತೋಷದಿಂದ ಅದನ್ನು ಮಾಡಬೇಕು ಎಂದು ಹೇಳಿದರು ಇನ್ನೊಂದು ದಿನ ಇನ್ನೂ ಕಟುವಾದ ಒಂದು ಪ್ರಸಂಗ ನಡೆಯಿತು ಊಟ ಮಾಡುತ್ತಿದ್ದಾಗ ರಂಗನಾಥರಾಯನನು ಅಡುಮೋರೆ ಮಾಡಿಕೊಂಡು ಮಾಧವಯ್ಯ ನನ್ನನ್ನು ಹೊಡೆದರು ಎಂದು ಹೇಳಿದ ನನ್ನ ತಾತಂದಿರೋ ಆಗಲಿ ವಿಚಾರಿಸೋಣ ಸಮಾನ ಸಮಾಧಾನದಿಂದ ಊಟ ಮಾಡು ಎಂದರು ಆ ಸಂಜೆ ಮಾಧವಯ್ಯ ಬೀದಿಯಲ್ಲಿ ಹೋಗುತ್ತಿದ್ದಾಗ ಆತನನ್ನು ಬಳಿಗೆ ಕರೆದು ಏನೋ ಹೊಡೆಯುತ್ತೀಯಾ ಈ ವಿದ್ಯೆ ಎಂದಿನಿಂದ ಎಂದು ರೇಗಾಟದ ಧ್ವನಿಯಲ್ಲಿ ಕೇಳಿದರು ಮಾಧವಯ್ಯ ಹೀಗೆ ಜವಾಬು ಹೇಳಿದ ಸ್ವಾಮಿ ಈತನಿಗೆ ನಾನು ಬಹಳ ದಿನಗಳಿಂದ ಒಂದು ಕೀರ್ತನೆ ಪಾಠ ಮಾಡಿಸುತ್ತಿದ್ದೇನೆ ಅದು ತ್ಯಾಗರಾಜರ ಕೀರ್ತನೆ ಬಹು ಸೊಗಸಾದದ್ದು ಅದು ಕಾಂಬೋಜಿ ರಾಗದಲ್ಲಿ ಹೀಗೆ ಓ ಓ ರಂಗಶಾಯಿ ಎನಿ ಪಿಲಚಿತೇ ಇದರಲ್ಲಿ ಓ ಎಂಬ ಎಂಬುದು ರಾ ಎಂಬುದು ಕಂಡಕಂಡವಾಗಿ ಕಂಡವಾಗಿ ಬರಬಾರದು ಸಂಗೀತವು ತುಂಡು ತುಂಡಾಗಿ ಇರತಕ್ಕದಲ್ಲ ಅಕಂಡ ಪ್ರವಾಹವಾಗಿ ಬರಬೇಕು ಈ ಕೀರ್ತನೆಯಲ್ಲಿ ಭಗವಂತನನ್ನು ತೊಟ್ಟಿಲಿನಲ್ಲಿರಿಸಿ ತೂಗುತ್ತಿರುವಂತೆ ವಾಸವಾಗಬೇಕು ತೊಟ್ಟಿಲು ಹಿಂದಕ್ಕೂ ಮುಂದಕ್ಕೂ ಹೋಗಿ ಬರುವಂತೆ ಓ ರಾ ಇವು ಬರಬೇಕು ಅಕ್ಷರಗಳು ತೆರೆ ತೆರೆಗಳಂತೆ ಒಂದನ್ನೊಂದು ಎಡಬಿಡದೆ ಹಿಂಬಾಲಿಸಿ ಕೊಂಡು ಬರಬೇಕು ಈ ಗೀತ ನಾನು ಎಷ್ಟು ಸಾರಿ ಹೇಳಿದರೂ ಅಕ್ಷರಗಳನ್ನು ಸರಪಳಿಯಂತೆ ಹೇಳದೆ ಅಲ್ಲಲ್ಲಿಯೇ ಮೊಟಕು ಮಾಡಿ ಹೇಳುತ್ತಾನೆ ನನ್ನ ಮಾತಿನ ಮೇಲೆ ಈತನಿಗೆ ಲಕ್ಷ್ಯವೇ ಇಲ್ಲ ಕೀರ್ತನೆಯನ್ನು ತುಂಡು ತುಂಡು ಮಾಡಿ ಹೇಳಿದರೆ ಗೀತವಾಗುತ್ತದೆಯೇ ಈತನಿಗೆ ಪಾಠದ ಮೇಲೆ ನಿಗಾ ಇಲ್ಲ ನನಗೆ ಕೋಪ ಬಂತು ಆ ಆವಟಿಲು ಪಿಟಿಲು ಕಮಾನಿ ನಿಂದ ಈತನನ್ನು ದುಂಟು. ಇವರು ಆಗ ಅಲ್ಲಿದ್ದರು ಅವರನ್ನೇ ಕೇಳಿ ನಾನು ಹೊಡೆದೇ ನೀನು ಎಷ್ಟು ಪೆಟ್ಟು ಬಿತ್ತು ಹೇಳಿ ನಮ್ಮ ತಾತ ಅರ್ಥ ಮಾಡಿಕೊಂಡರು ರಂಗನಾಥರಾಯನನ್ನು ಕುರಿತು ಅಯ್ಯ ನಿನಗೆ ಇಲ್ಲಿ ಸಂಗೀತ ವಿದ್ಯೆ ಬರುವುದಿಲ್ಲ ಗುರುವನು ಬಹುವಾಗಿ ಅಸಮಾಧಾನ ಅದು ವಿದ್ಯಾರ್ಥಿಯ ಲಕ್ಷಣವಲ್ಲ ನಿನಗೆ ಸಂಗೀತ ವಿದ್ಯೆ ಬೇಕಾದರೆ ಬೇರೆ ಎಲ್ಲಿಗಾದರೂ ಹೋಗು ಎಂದರು ರಂಗನಾಥರಾಯ ಆಮೇಲೆ ಏನು ಮಾಡಿದನೋ ನನಗೆ ತಿಳಿಯದು ಈ ಮೇಲಣ ಪ್ರಸಂಗಗಳಾದ ಇದ್ದಿದ್ದರೆ ಆತನ ಹೆಸರು ನನ್ನ ನೆನಪಿನಲ್ಲಿರುತ್ತಿರಲಿಲ್ಲ ಮಾಧವಯ್ಯ ತುಂಬಾ ಒಳ್ಳೆಯ ಮನುಷ್ಯ ವಿನಯಶೀಲ ಮೃದು ಸ್ವಭಾವದವನು ಆತನ ವಾದನದಲ್ಲಿ ರಾಗವು ಭಾವಭರಿತವಾಗಿ ತುಂಬು ಹೊಳೆಯುವ ಹೊಳೆಯಂತೆ ಹರಿದು ಬರುತ್ತಿತ್ತು ನನಗೆ ಬಹುಮಂದಿ ಪ್ರಸಿದ್ಧ ಪಿಟೀಲು ವಿದ್ವಾಂಸರ ವಾದನವನ್ನು ಕೇಳುವ ಯೋಗ ದೈವಾನುಗ್ರಹದಿಂದ ದೊರಕಿತು ತಿರುಕೊಟ್ಟಿ ಕಾವಲ್ ಕೃಷ್ಣಯ್ಯರವರ ಮಹಾ ವಾದನವನ್ನು ಮೂರು ನಾಲ್ಕು ಸಾರಿ ಕೇಳಿದ್ದೇನೆ ಗೋವಿಂದ ಸ್ವಾಮಿ ಪಿಳ್ಳೆಯವರ ವಾದನವನ್ನು ಕೇಳಿದ್ದೇನೆ ನಮ್ಮ ಮಾಧವಯ್ಯ ಅಪ್ರಸಿದ್ಧವಾದ ಮುಳುಬಾಗಿಲಿನಿಂದ ಹೊರಕ್ಕೆ ಬಂದು ಮದರಾಸು ತಂಜಾವೂರುಗಳ ಕಡೆ ಪ್ರವಾಸ ಮಾಡಿದ್ದರೆ ಆತ ಕೀರ್ತಿವಂತನಾಗುತ್ತಿದ್ದನೆಂದು ನನಗನಿಸುತ್ತದೆ ಅವನ ಪ್ರತಿಭೆಯ ವಿಕಾಸಕ್ಕೆ ಅವಕಾಶ ದೊರೆಯ ಹೋಯಿತು ಆದರೆ ತನ್ನ ಕೀರ್ತಿ ಹರಡಿಲಿಲ್ಲವೆಂದು ಅವನು ಒಂದು ದಿನವೂ ನೊಂದವನಲ್ಲ ಅವನಿಗೆ ಕೀರ್ತಿ ಎಂದರೇನೆಂಬುದೇ ತಿಳಿದಿ ತಿಳಿದಿರಲಿಲ್ಲ ದಲಿತ ವಿದ್ಯೆಯನ್ನು ಆದಷ್ಟು ಚೆನ್ನಾಗಿ ಕಲಿಸುವುದು ಕೈಗೆ ಬಂದ ಕೆಲಸವನ್ನು ಆದಷ್ಟು ಚೆನ್ನಾಗಿ ಮಾಡುವುದು ಇದಿಷ್ಟೇ ಆತನ ಮತ ರಾಮಚಂದ್ರಾಚಾರ್ಯರು ನಾನು ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನ ಸಾವಿರದ ಒಂಬೈನೂರ ಆರರ ಸುಮಾರಿನಲ್ಲಿ ಸ್ವಾಮಿ ಅಯ್ಯರವರ ಮನೆಗೆ ಅವರನ್ನು ನೋಡಲು ಹೋದೆ ಅವರು ಇಂಗ್ಲಿಷ್ ಭಾಷಾ ಸಾಹಿತ್ಯಗಳಲ್ಲಿ ಮಹಾಪಂಡಿತರೆಂದು ಪ್ರಸಿದ್ಧರಾಗಿದ್ದರು ಅವರು ವೇದಾಂತ ಶಾಸ್ತ್ರವನ್ನು ಕುರಿತು ದ ಸೈನ್ಸ್ ಆಫ್ ರಿಯಾಲಿಟಿ ಎಂಬ ಪ್ರಶಸ್ತವಾದ ಗ್ರಂಥವನ್ನು ಬರೆದಿದ್ದಾರೆ ಅವರು ಸಂಗೀತ ರಸಿಕರು ಹೌದು ನನ್ನನ್ನು ಕಂಡೊಡನೆಯೇ ಅವರು ಕೇಳಿದರು ನಿನ್ನದು ಯಾವ ಸ್ಥಳ ಮುಳಬಾಗಲು ಬೇಷ್ ಅದು ನನ್ನ ಬಾಲ್ಯ ಸ್ನೇಹಿತನಿರುವ ಊರು ಪುರೋಹಿತ ರಾಮಚಂದ್ರಾಚಾರ್ಯರು ಅಲ್ಲಿದ್ದಾರಲ್ಲ ಬಲೆಯ ಚೆನ್ನಾಗಿ ಬಲ್ಲೆ ಅವರು ನಮ್ಮ ತಂದೆಯ ಆಪ್ತ ಸ್ನೇಹಿತರಲ್ಲೊಬ್ಬರು ಏನಾಗಿದ್ದಾರೆ ಅವರು ಗರ್ಲ್ಸ್ ಸ್ಕೂಲಿನಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ದಾರೆ ಆತನು ನಾನು ಜೊತೆಯಲ್ಲಿ ಪಿಟಿಲು ಕಳೆದವು ಆತನ ಕೈ ನನ್ನ ಕೈಗಿಂತ ನವರಾದದ್ದು ಆತನು ಅದನ್ನೇ ಸಾಧಕ ಮಾಡುತ್ತಿದ್ದಾನೆ ಮ್ಯೂಸಿಕ್ ಟೀಚರ್ ಆದದರಿಂದ ನನ್ನ ಅಭ್ಯಾಸ ಆದದ್ದರಿಂದ ನನ್ನ ಅಭ್ಯಾಸ ಮೊಟಕು ಬಿದ್ದಿದೆ ಇದು ರಾಮಚಂದ್ರ ಚಾರ್ ಪರಿಚಯವನ್ನು ಮಾಡಿಕೊಡುತ್ತದೆ ಅವರ ಅಣ್ಣಂದಿರು ಪುರೋಹಿತ ಕೃಷ್ಣಾಚಾರ್ಯರು ಮಾಧ್ವರಲ್ಲಿ ಅವರ ಪೌರೋಹಿತ್ಯ ರಾಮಚಂದ್ರಾಚಾರ್ಯರು ಮಾಧವಯ್ಯನೊಡನೆ ಸೇರಿ ನುಡಿಸುತ್ತಿದ್ದದ್ದುಂಟು ಮಾಧವಯ್ಯ ಕಸಬುದಾರ ರಾಮಚಂದ್ರಾಚಾರ್ಯರು ಖುಷಿಯಾಗಿ ಕಲಿತವರು ಆದರೂ ಅವರ ನುಡಿತದಲ್ಲಿಯೂ ರಸ ತುಂಬಿರುತ್ತಿತ್ತು ಅವರಿಬ್ಬರಿಗೂ ಕಲ್ಪನಾ ಸ್ವರ ಪ್ರಯೋಗದಲ್ಲಿ ಸ್ಪರ್ಧೆಯಾಗುತ್ತಿದ್ದುದು ಉಂಟು ಮೆಚ್ಚಿಕೊಳ್ಳುತ್ತಿದ್ದರು ರಾಮಚಂದ್ರಾಚಾರ್ಯು ಹುಟ್ಟಿನಿಂದ ಕಟ್ಟುನಿಟ್ಟಾದ ಮಾಧ್ವರು ಆದರೆ ಸ್ವಂತ ಇಷ್ಟದಿಂದ ಉದಾರಿಗಳು ಪ್ರತಿ ಅವರ ರಾತ್ರಿ ನಮ್ಮ ಮನೆಯಲ್ಲಿ ಕಾರಣ ಈರುಳ್ಳಿ ಬೇಳೆ ಹುಳಿ ಅವರೇ ಕಾಯಿ ಕಾಲದಲ್ಲಿ ಬಹುಶಃ ದಿನ ದಿನವೂ ನಮ್ಮ ಮನೆಯಲ್ಲಿ ಊಟ ಏಕಾದಶಿಯ ದಿನ ನಮ್ಮಲ್ಲಿ ಫಲಾಹಾರ ನಮ್ಮ ಅಜ್ಜ ಅವರನ್ನು ಕುರಿತು ತಮಾಷೆಗಾಗಿ ಹೇಳುತ್ತಿದ್ದುದುಂಟು ಸ್ಮಾರತರೋ ಆಗಾಗ ಕೆಲಸಕ್ಕೆ ಬರುತ್ತಾರಲ್ಲವೇ ಎಂದು ರಾಮಚಂದ್ರಾಚಾರ್ಯು ಒಳ್ಳೆಯ ಮನುಷ್ಯರು ಅವರು ಸಾಹಿತ್ಯ ಪಾಠ ಹೇಳುತ್ತಿದ್ದರು ಅವರು ಕುರ್ಚಿಯ ಮೇಲೆ ಕುಳಿತಾಗ ಬಲಗಾಲನ್ನು ಎಡಗಾಲ ಮೇಲೆ ಹಾಕಿ ಅವಸರವಸರವಾಗಿ ಅಲ್ಲಾಡಿಸುತ್ತಿದ್ದರು ನಾನು ಅವರ ವಿದ್ಯಾರ್ಥಿಗಳಲ್ಲೊಬ್ಬ ಈಗ ಕಾಲಿನಿಂದ ಸ್ವರ ಪ್ರಯೋಗವಾಗುತ್ತಿದೆ ಎಂದು ಹೇಳಿ ಪೆಟ್ಟು ತಿಂದದ್ದುಂಟು ವೆಂಕಟಪ್ಪ ಈತ ಮೇಳದವನು ಇತನನ್ನು ಮಹಡಿ ವೆಂಕಟಪ್ಪ ಎಂದು ಕರೆಯುವುದು ರೂಡಿ ಆ ಊರಿನಲ್ಲಿ ಈತನ ಮನೆಯೊಂದೇ ಮಹಡಿಯ ಮನೆ ಒಳ್ಳೆಯ ಅನುಕೂಲಸ್ಥ ಆತನ ಬಳಿ ವಿದ್ಯೆ ಕಲಿಯಲು ಪಲಮನೇರು ಮದನಪಲ್ಲಿ ಕುಂಗನೂರು ಮೊದಲಾದ ಕಡೆಗಳಿಂದ ಜನ ಬರುತ್ತಿದ್ದರು ಆತನು ಸ್ವಜಾತಿಯ ವಿದ್ಯಾರ್ಥಿಗಳಿಗೆ ಅನ್ನವಿಟ್ಟು ವಿದ್ಯೆ ಹೇಳಿಕೊಡುತ್ತಿದ್ದ ಆತನ ವೃತ್ತಿ ಮೂರು ವಿಧವಾದದ್ದು ಮೇಳ ಅಥವಾ ಓಲಗ ವಿಟೀಲು ವಪನ ಆದರೆ ಆತನು ಕ್ಷೌರಿಕ ವೃತ್ತಿಯನ್ನು ಹೆಚ್ಚಾಗಿ ಮಾಡುತ್ತಿರಲಿಲ್ಲ ಗೊತ್ತಾದ ಮೂರು ನಾಲ್ಕು ಮನೆಗಳಿಗೆ ಮಾತ್ರ ಕ್ಷೌರ ಮಾಡುವುದಕ್ಕಾಗಿ ಹೋಗುತ್ತಿದ್ದ ಅದು ಎಡಗೈಯಿಂದ ಆತನ ಮನೆ ನಮ್ಮ ಮನೆಯ ಹಿಂದುಗಡೆ ಅದಕ್ಕೂ ನಮ್ಮ ಮನೆಗೂ ನಡುವೆ ಒಂದು ರಸ್ತೆ ಮಾತ್ರ ಆದ್ದರಿಂದ ಅಲ್ಲೇ ನಡೆಯುತ್ತಿದ್ದ ಸಂಗೀತ ಪಾಠ ಬಹುಮಟ್ಟಿಗೆ ನಮ್ಮ ಮನೆಯಲ್ಲಿ ನಡೆದಂತೆ ಆಗುತ್ತಿತ್ತು ಆತನ ಮನೆಯಲ್ಲಿ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಪಾಠ ಪ್ರಾರಂಭವಾಗುತ್ತಿತ್ತು ನನಗೆ ಸಾಮಾನ್ಯವಾಗಿ ಎಚ್ಚರವಾಗುತ್ತಿದ್ದದ್ದು ಅಲ್ಲಿಯ ಸರಳೆ ಜಂಟಿ ವರ್ಷಗಳ ಪಾಠದಿಂದ ಸ ಸರಿ ಗ ಗಮ ಗಮ ಪ ಇದಾದ ಮೇಲೆ ಅಲಂಕಾರಗಳು ಪಿಳ್ಳಾರಿ ಗೀತೆಗಳು ವರ್ಣ ಇತ್ಯಾದಿ ಹೀಗೆ ನನಗೆ ಹತ್ತಾರು ಸಂಗೀತ ಪಾಠಗಳು ಕಿವಿಯಿಂದ ಪರಿಚಿತವಾದವು ವೆಂಕಟಪ್ಪನಿಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕ್ರಮವಾಗಿ ಚಾಕರಿ ಆತ ಭಕ್ತನು ಹೌದು ಆತನ ನಾದಸ್ವರ ಪ್ರತಿಭೆಯನ್ನು ಒಂದು ಮಠದ ಸ್ವಾಮಿಗಳು ಮೆಚ್ಚಿ ಆತನಿಗೆ ಬೆಳ್ಳಿಯಿಂದ ಓಲಗ ಮಾಡಿಸಿಕೊಟ್ಟಿದ್ದರು ಆತ ಆ ಬೆಳ್ಳಿಯ ಮೇಳವನ್ನು ಗೌರವಾರ್ತವಾಗಿ ಹೊತ್ತಿರುತ್ತಿದ್ದ ಉದುತ್ತಿದ್ದದು ತನ್ನ ಹಳೆಯ ಮರದ ಮೇಳವನ್ನೆ. ಅದೇಕೆಂದು ಕೇಳಿದರೆ ಸ್ವಾಮಿ ಅದರಲ್ಲಿ ಸ್ವರ ಶುದ್ಧಿ ಸಾಲದು ನವರಿಲ್ಲ ಬೆಳ್ಳಿ ಕೆಲಸದವನು ಮೇಳಕ್ಕೆ ಬಂದರೆ ಇನ್ನೇನಾದೀತು ಎನ್ನುತ್ತಿದ್ದ ಆತನು ಪಿಟೀಲು ನುಡಿಸಿದ್ದು ಮೇಳದಷ್ಟು ಹೆಚ್ಚಾಗಿ ಅಲ್ಲ ಮಾಧವಯ್ಯ ರಾಮಚಂದ್ರಾಚಾರಷ್ಟೂ ಅಲ್ಲ ಆದರೆ ತಿಂಗಳಿಗೆ ನಾಲ್ಕು ಸಾರಿ ಸಾರಿಯಾದರೂ ಆತ ಸ್ನೇಹಿತರ ಸಂತೋಷಕ್ಕಾಗಿ ಪಿಟೀಲು ನುಡಿಸುತ್ತಿದ್ದ ಒಳ್ಳೆಯ ಕೈ ಮೇಳದ ಅಭ್ಯಾಸದಿಂದ ಆತನಿಗೆ ರಾಗವಿಸ್ತಾರದ ಮೇಲೆ ಹೆಚ್ಚು ಗಮನ ಎಲ್ಲಿಯಾದರೂ ಆತನ ಮೇಳವೋ ಆತನಂತಹ ಪಿಟೀಲುವಾದನವೋ ನಡೆಯುವುದೆಂದು ಈ ನನಗೆ ತಿಳಿದರೆ ನಾಲ್ಕಾರು ಮೈಲಿ ನಡೆದು ಹೋಗಿಯಾದರೂ ಕೇಳಿಯೇನು ಇಷ್ಟು ಹೇಳಿದ ಮೇಲೆ ಇನ್ನೊಂದು ಕಡೆಯ ಮಾತು ಸೇತು ಮಾಧವಯ್ಯನವರು ರಾಮಚಂದ್ರಾಚಾರ್ಯರು ವೆಂಕಟಪ್ಪನೂ ಸಹ ದೇವರ ಸೇರಿ ಕೆಲವು ವರ್ಷವಾದ ಮೇಲೆ ನಾನು ಒಂದು ಸಾರಿ ಮುಳಬಾಗಿಲಿಗೆ ಹೋದೆ ಆಗ ಮಹಡಿ ವೆಂಕಟಪ್ಪನವರ ಮನೆಯವರು ಯಾರಿದ್ದಾರೆಂದು ವಿಚಾರಿಸಿದೆ ಅವರ ಬಂಧು ಶಿಷ್ಯರೆಂದು ಕೆಲವರು ಬಂದರು ವೆಂಕಟ ವೆಂಕಟಪ್ಪನವರ ಮೇಳ ವೆಂಕಟಪ್ಪನವರ ಪಿಟೀಲು ಇದನ್ನು ಕೊಂಚವಾದರೂ ಉಳಿಸಿದ್ದೀರಾ ಎಂದು ಕೇಳಿದೆ ಅವರು ಸ್ವಾಮಿ ಅದನ್ನು ಈಗ ಯಾರು ಕೇಳುತ್ತಾರೆ ಅದು ಯಾಕೆ ಹಾಗೆ ಹೇಳುತ್ತೀರಿ ಊರಿನಲ್ಲಿ ಎಷ್ಟೋ ಮಂದಿ ಇದ್ದಾರಲ್ಲ ಅವರ ಮನೆಗಳಲ್ಲಿ ಮದುವೆ ಮಂಜು ನಡೆಯುತ್ತವಲ್ಲ ಸ್ವಾಮಿ ಅವರಿಗೆ ಬೇಕಾದದ್ದು ಬ್ಯಾಂಡು ಹಿತ್ತಾಳೆಯ ಡಬ್ಬು ಡಬ್ಬು ಟಮಟೆ ಇದನ್ನು ಮಾಡದಿದ್ದರೆ ನಮಗೆ ಜೀವನವಿಲ್ಲ ಈಗ ಜನಕ್ಕೆ ಬೇಕಾದದ್ದು ಸದ್ದು ಶಗಿತವಲ್ಲ ಇದು ನಮ್ಮ ನವನಾಗರಿಕತೆಗೆ ಸರಿಯಾದ ಹಣೆಯ ಬರಹ